Unit 8, Lesson ಟ್ವೆಂಟಿ 28 Yellinda ಬರ್ತಾ ಇದೀಯ ಶೀಲಾ ಎಲ್ಲಿಂದ ಬರ್ತಾ ಇದೀಯ ಶೀಲಾ ಮಾರ್ಕೆಟ್ ಇಂದ ಮಾರ್ಕೆಟ್ ಬರ್ತಾ ಇದ್ದೀನಿ ಸುಮನ್ ಏನು ಇಷ್ಟ ದೊಡ್ಡ ಚೀಲಾ ಕೈಯಲ್ಲಿ ಏನು ಇಷ್ಟ ದೊಡ್ಡ ಚೀಲಾ ಕೈಯಲ್ಲಿ ನಾಳಿದ್ದು ಗಣೇಶನ ಹಬ್ಬ ಅಲ್ವಾ ನಾಳಿದ್ದು ಗಣೇಶನ ಹಬ್ಬ ಅಲ್ವಾ ಚೀಲದ ತುಂಬಾ ಹಬ್ಬದ ಸಾಮಾನುಗಳಿವೆ ಚೀಲದ ತುಂಬಾ ಹಬ್ಬದ ಸಾಮಾನುಗಳಿವೆ ಅದು ನಿಮಗ್ ತುಂಬಾ ದೊಡ್ಡ ಹಬ್ಬಾನಾ? ಅದನ್ನ ನೀವು ಹೇಗ್ ಆಚರಿಸ್ತೀರಿ ಅದನ್ನ ನೀವು ಹೇಗೆ ಆಚರಿಸ್ತೀರಿ ಪ್ರತಿ ವರ್ಷ ಭಾದ್ರಪದ ಶುದ್ಧ ಚೌತಿ ದಿನ ನಾವು ಗಣೇಶನ ಹಬ್ಬ ಆಚರಿಸ್ತೀವಿ ಪ್ರತಿ ವರ್ಷ ಭಾದ್ರಪದ ಶುದ್ಧ ಚೌತಿ ದಿನ ನಾವು ಗಣೇಶನ ಹಬ್ಬ ಆಚರಿಸ್ತೀವಿ ಹಿಂದಿನ ದಿನಾನೇ ಗಣೇಶನಿಗೆ ಒಂದು ಸುಂದರವಾದ ಮಂಟಪ ಕಟ್ತೀವಿ ಹಿಂದಿನ ದಿನಾನೇ ಗಣೇಶನ್ಗೆ ಒಂದು ಸುಂದರವಾದ ಮಂಟಪ ಕಟ್ತೀವಿ ಮಂಟಪವನ್ನ ತಳಿರು ತೋರಣಗಳಿಂದ ಅಲಂಕರಿಸ್ತೀವಿ ಮಂಟಪವನ್ನ ತಳಿರು ತೋರಣಗಳಿಂದ ಅಲಂಕರಿಸ್ತೀವಿ ಕೆಲವರು ಮಂಟಪದ ಅಲಂಕಾರಕ್ಕೆ ಬಣ್ಣ ಬಣ್ಣದ ಕಾಗದಾನು ಉಪಯೋಗಿಸ್ತಾರೆ ಕೆಲವರು ಮಂಟಪದ ಅಲಂಕಾರಕ್ಕೆ ಬಣ್ಣ ಬಣ್ಣದ ಕಾಗದಾನು ಉಪಯೋಗಿಸ್ತಾರೆ ಮಂಟಪದ ಮೇಲಿಂದ ಫಲವಸ್ತು ಇಳಿಬಿಡ್ತೀವಿ ಮಂಟಪದ ಮೇಲಿಂದ ಫಲವಸ್ತು ಇಳಿಬಿಡ್ತೀವಿ ಫಲವಸ್ತು ಫಲವಸ್ತು ಅನ್ನೋದೇನು ಎಲ್ಲಾ ತರದ ಹಣ್ಣು ಕಾಯಿಗಳೇ ಫಲವಸ್ತು ಎಲ್ಲ ತರಹದ ಹಣ್ಣು ಕಾಯಿಗಳೇ ಫಲವಸ್ತು ಇದನ್ನು ದಾರದಲ್ಲಿ ಕಟ್ತೀವಿ ಇದನ್ನು ದಾರದಲ್ಲಿ ಕಟ್ತೀವಿ ಅನಂತರ ಮಂಟಪದ ಮೇಲ್ನಿಂದ ಇಳಿ ಅನಂತರ ಮಂಟಪದ ಮೇಲ್ನಿಂದ ಇಳಿ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ತೀರಿ ಚತುರ್ಥಿ ದಿನ ಗಣೇಶನ ವಿಗ್ರಹವನ್ನು ಮಂಟಪದಲ್ಲಿ ಪ್ರತಿಷ್ಠಾಪಿಸ್ತೀವಿ ಚತುರ್ಥಿ ದಿನ ಗಣೇಶನ ವಿಗ್ರಹವನ್ನು ಮಂಟಪದಲ್ಲಿ ಪ್ರತಿಷ್ಠಾಪಿಸ್ತೀವಿ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸ್ತೀವಿ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸ್ತೀವಿ ಗಣಪತಿನ ಯಾವಾಗ ವಿಸರ್ಜಿಸ್ತೀರಿ ಗಣಪತಿನ ಯಾವಾಗ್ ವಿಸರ್ಜಿಸ್ತೀರಿ ತಕ್ಷಣ ಗಣೇಶ್ ನನ್ನು ವಿಸರ್ಜಿಸಲ್ಲ ತಕ್ಷಣ ಗಣೇಶನನ್ನು ವಿಸರ್ಜಿಸಲ್ಲ ಗಣೇಶನ್ ಬಿಡೋಕೆ ವಾರ ನಕ್ಷತ್ರ ಎಲ್ಲಾ ನೋಡ್ಬೇಕು ಗಣೇಶನ್ ಬಿಡೋಕೆ ವಾರ ನಕ್ಷತ್ರಾ ಎಲ್ಲಾ ನೋಡಬೇಕು ಮೂರನೇ ದಿನ ಐದನೇ ದಿನ ಅಥವಾ ಏಳನೇ ದಿನ ಗಣೇಶ್ನನ್ನು ಬಿಡ್ತೀವಿ ಮೂರನೇ ದಿನ ಐದನೇ ದಿನ ಅಥವಾ ಏಳನೇ ದಿನ ಗಣೇಶನನ್ನು ಬಿಡ್ತೀವಿ ಗಣೇಶನ್ನ ಎಲ್ಲಿ ಬಿಡ್ತೀರಿ ಗಣೇಶ ಎಲ್ ಬಿಡ್ತೀರಿ ನದಿಲ್ ಬಿಡ್ತಿವಿ ನದಿಲ್ ಬಿಡ್ತಿವಿ ಕೆಲವರು ಕೆರೆಗೂ ಬಾವಿಗೂ ಬಿಡ್ತಾರೆ ಕೆಲವರು ಕೆರೆಗೂ ಬಾವಿಗೂ ಬಿಡ್ತಾರೆ ಈ ಹಬ್ಬಾನ ಕರ್ನಾಟಕದಲ್ಲೆಲ್ಲಾ ಆಚರಿಸ್ತಾರಾ ಈ ಹಬ್ಬಾನ ಕರ್ನಾಟಕದಲ್ಲೆಲ್ಲ ಆಚರಿಸ್ತಾರ ಹೌದು ಕರ್ನಾಟಕದಾದ್ಯಂತ ಸಂಭ್ರಮದಿಂದ ಕರ್ನಾಟಕದ ಕರ್ನಾಟಕದಾದ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಏಯ್ ಸುಮನ್ ನಾಳೆ ಎಲ್ಲಾ ಹಬ್ಬದ ವಿಷಯಾನೇ ಕನ್ವರ್ಸ್ಬೇಡ ಏ ಸುಮನ್ ನಾಳೆ ಎಲ್ಲಾ ಹಬ್ಬದ ನಾಳಿದ್ದು ನಮ್ಮನೆಗೆ ಬಾ ನಾಳಿದ್ದು ನಮ್ಮನೆ ಬಾ ನಾವು ಹೇಗೆ ಆಚರಿಸ್ತೀವಿ ಅನ್ನೋದನ್ನ ಕಣ್ಣಾರೆ ನೋಡು ನಾಳಿದ್ದು ನಮ್ಮನೆ ಬಾ ನಾವು ಹೇಗ್ ಆಚರಿಸ್ತೀವಿ ಅನ್ನೋದನ್ನ ಕಣ್ಣಾರೆ ನೋಡು ಆಗ್ಲಿ ಶಿಲಾ ಬರ್ತೀನಿ build up drill model alankarisu mantapavannu alankarisu hūvininda mantapavannu alankarisu habbada dina hūvininda mantapavannu alankarisu ganeshana habbada dina hūvininda mantapavannu alankarisu now build up aacharisu ಭಕ್ತಿಯಿಂದ ಆಚರಿಸು ಹಬ್ಬವನ್ನು ಭಕ್ತಿಯಿಂದ ಆಚರಿಸು ಗೌರಿ ಹಬ್ಬವನ್ನು ಭಕ್ತಿಯಿಂದ ಆಚರಿಸು ಕನವರಿಸು ಕನಸಿನಲ್ಲಿ ಕನವರಿಸು ರಾತ್ರಿ ಕನಸಿನಲ್ಲಿ ಕನವರಿಸು ಹಬ್ಬದ ವಿಷಯವನ್ನು ರಾತ್ರಿ ಕನಸಿನಲ್ಲಿ ಕನವರಿಸು ಸಹಕರಿಸು सहक स्नेहकु निलसल सहकु पूजु ದೇವರನ್ನು ಪೂಜಿಸು ದಿನಾ ಬೆಳಿಗ್ಗೆ ದೇವರನ್ನು ಪೂಜಿಸು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಮಂಟಪವನ್ನು ಅಲಂಕಾರ ಮಾಡು ಮಂಟಪವನ್ನು ಅಲಂಕರಿಸು ನೌ ಟ್ರಾನ್ಸ್ಫಾರ್ಮ್ ನೀನು ಆ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡು ನೀನು ಆ ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರಿಸು ದಿನ ದೇವರನ್ನು ಧ್ಯಾನ ಮಾಡಬೇಕು ದಿನ ದೇವರನ್ನು ಧ್ಯಾನಿಸು ನೀನು ಅನುಕರಣೆ ಮಾಡು ನೀ ದೊಡ್ಡವರನ್ನು ಅನುಕರಿಸು ನಾಳೆ ಬೆಂಗಳೂರಿನಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡುತ್ತಾರೆ ನಾಳೆ ಬೆಂಗಳೂರಿನಲ್ಲಿ ರಾಜ್ಯೋತ್ಸವ ಆಚರಿಸುತ್ತಾರೆ